ಪರಮದಯಾಮೇನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಈ ಫುರ್ಕಾನನ್ನು ಸಮಸ್ತ ಜಗತ್ತಿನವರಿಗೆ ಎಚ್ಚರಿಕೆಯಾಗಲಿಕ್ಕಾಗಿ ತನ್ನ ದಾಸನ ಮೇಲೆ ಅವತೀರ್ಣಗೊಳಿಸಿದವನು ಪರಮ ಸುಮಂಗಲನು ಅವನು ಭೂಮಿ ಆಕಾಶಗಳ ಪ್ರಭುತ್ವದ ಒಡೆಯನು ಅವನು ಯಾರನ್ನೂ ಪುತ್ರನಾಗಿಸಿಕೊಂಡಿಲ್ಲ ಅವನ ಜೊತೆ ಪ್ರಭುತ್ವದಲ್ಲಿ ಯಾರೂ ಸಹಭಾಗಿ ಇಲ್ಲ ಅವನು ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿದನು ಅನಂತರ ಅದಕ್ಕೊಂದು ವಿಧಿ ನಿಯಮವನ್ನು ನಿಶ್ಚಯಿಸಿದನು ಪೂನರಿಯ ಕುಟಿಯು ವಲ ನಲಯೂನೂ ವಲ ಜನರು ಅವನನ್ನು ಬಿಟ್ಟು ಯಾವ ವಸ್ತುವನ್ನು ಸೃಷ್ಟಿಸದ ಮತ್ತು ಸ್ವತಃ ಸೃಷ್ಟಿಸಲ್ಪಟ್ಟಂತಹ ವಸ್ತುಗಳನ್ನು ಆರಾಧ್ಯರನ್ನಾಗಿ ಮಾಡಿಕೊಂಡರು ಅವು ಸ್ವತಃ ತಮಗೂ ಯಾವುದೇ ಲಾಭ ಅಥವಾ ಹಾನಿಯನ್ನುಂಟು ಅಧಿಕಾರ ಹೊಂದಿಲ್ಲ ಅವು ಕೊಲ್ಲಲಾರವು ಜೀವಂತಗೊಳಿಸಲಾರವು ಮತ್ತು ಸತ್ತವನನ್ನು ಪುನಃ ಎಬ್ಬಿಸಲಾರವು ಪ್ರವಾದಿಯ ಮಾತನ್ನು ನಿರಾಕರಿಸಿದ ಸತ್ಯ ನಿಷೇಧಿಗಳು ಈ ಫುರ್ಖಾನ್ ಒಂದು ಕಪೋಲ ಕಲ್ಪಿತ ವಸ್ತು ಇದನ್ನು ಈ ವ್ಯಕ್ತಿಯು ತಾನೇ ಸೃಷ್ಟಿಸಿಕೊಂಡಿದ್ದು ಬೇರೆ ಕೆಲವರು ಈ ಕಾರ್ಯದಲ್ಲಿ ಇವನಿಗೆ ಸಹಾಯ ಮಾಡಿದ್ದಾರೆ ಎನ್ನುತ್ತಾರೆ ಇವರು ದೊಡ್ಡ ಅಕ್ರಮ ಹಾಗೂ ಹಸಿ ಸುಳ್ಳಿಗೆ ಇಳಿದಿದ್ದಾರೆ وقالوا انت اصير الاولين فستبها فهي لا عليه بكره واصيلا يدل هلكالدවರು બરદિત્ટે વિષયગળાગિવે ಅದನ್ನ ಇವನು ಬರೆಸಿಕೊಳ್ಳುತ್ತಾನೆ ಮತ್ತು ಅದನ್ನು ಬೆಳಕು ಬೇಗುಗಳಲ್ಲಿ ಅವನಿಗೆ ಓಡಿಹೇಳಲಾಗುತ್ತದೆ ಎಂದು ಅವರು ಹೇಳುತ್ತಾರೆ قلنا جل الذي يعلم السر في السماوات والارض 인노 카나 루후르 라히마 타잉암바레 부미 아카샤갈 라하스야완노 아디티르와타노 이다누 아바티르나 골이체르우타네 엔두 이바르드네 헤레리 와스타바달리 아바누 아티얀타 크샤마실라누 카루나니디유 아기르타네 와카루나 리하 자흐투 리야쿨루트 타아마 와얌시 피 알아스와크 لَوْنَا أُنْجِنَ إِلَيْهِ مَلَكٌ تَيَكُونَ مَعْهُ نَذِيرًا إِوَرُ آهَارَ سَيْلِ سُوَ مَتْتُ پَيْتَ گَلَ لِي سَنْشَلِ سُوَ إِي بِكْتِ عَدْتَحَا بْرَوَادِ ಇವನ ಜೊತೆಗಿದ್ದು ನಿರಾಕರಿಸುವವರನ್ನು ಗದರಿಸಲಿಕಾಗಿ ಇವನ ಬಳಿಗೆ ಒಬ್ಬ ದೇವಚರನನ್ನೇಕೆ ಕಳುಹಿಸಲಾಗಿಲ್ಲಪೂ ಅಥವಾ ಕನಿಷ್ಠ ಪಕ್ಷ ಇವನಿಗಾಗಿ ಒಂದು ನಿಧಿಯನ್ನಾದರೂ ಇಳಿಸಬಹುದಿತ್ತು ಅಥವಾ ಇವನ ಬಳಿಯಲ್ಲಿ ಒಂದು ತೋಟವಾದರೂ ಇದ್ದು ಅದರಿಂದ ಇವನು ನಿಶ್ಚಿಂತನಾಗಿ ಉಣ್ಣಬಹುದಿತ್ತು ಎನ್ನುತ್ತಾರೆ ಮತ್ತು ಈ ಅಕ್ರಮಿಗಳು ನೀವಂತೂ ಒಬ್ಬ ಮಾಟಪೀಡಿತನನ್ನು ಹಿಂಬಾಲಿಸುತ್ತಿರುವಿರಿ ಎನ್ನುತ್ತಾರೆ ನೋಡಿರಿ ಇವರು ಎಂತೆಂತಹ ವಾದಗಳನ್ನು ನಿಮ್ಮ ಮುಂದಿಡುತ್ತಿದ್ದಾರೆ ಇವರು ಎಷ್ಟರ ಮಟ್ಟಿಗೆ ದಾರಿ ತಪ್ಪಿದ್ದಾರೆಂದರೆ ಸರಿಯಾದ ಮಾತೆ ಇವರಿಗೆ ತೋಚುವುದಿಲ್ಲ ಕದಾಶಿ ಅವನು ಮಹಾಸುಮಂಗಲನು ಅವನಿಚ್ಛಿಸಿದರೆ ಇವರು ಹೇಳುವಂತಹ ವಸ್ತುಗಳಿಗಿಂತಲೂ ಶ್ರೇಷ್ಠವಾದವುಗಳನ್ನು ನಿಮಗೆ ದಯಪಾಲಿಸಬಲ್ಲನು ತಲಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಒಂದಲ್ಲ ಅನೇಕ ಉದ್ಯಾನಗಳನ್ನು ದೊಡ್ಡ ದೊಡ್ಡ ಅರಮನೆಗಳನ್ನು ದಯಪಾಲಿಸಬಲ್ಲನು ವಾಸ್ತವದಲ್ಲಿ ಇವರು ಆ ಗಳಿಗೆಯನ್ನು ಸುಳ್ಳಾಗಿಸಿಬಿಟ್ಟಿದ್ದಾರೆ ಆ ಗಳಿಗೆಯನ್ನು ಸೊಲ್ಲಾಗಿಸುವವನಿಗಾಗಿ ನಾವು ದಗದಗಿಸುವ ಬೆಂಕಿಯನ್ನು ಸಿದ್ಧಗೊಳಿಸಿಟ್ಟಿದ್ದೇವೆ ಅದು ಇವರನ್ನು ದೂರದಿಂದ ಕಂಡಾಗ ಇವರು ಅದರ ಆಕ್ರೋಶವನ್ನು ಮತ್ತು ಆವೇಶದ ಆರ್ಭಟವನ್ನು ಕೇಳುವರು ಮತ್ತು ಇವರು ಕೈಕಾಲು ಕಟ್ಟಲ್ಪಟ್ಟು ಅದರ ಒಂದು ಇಕ್ಕಟ್ಟಾದ ಜಾಗದಲ್ಲಿ ತುರುಪಿಸಲ್ಪಟ್ಟಾಗ ತಮ್ಮ ಮರಣಕ್ಕಾಗಿ ಪ್ರಾರ್ಥಿಸತೊಡಗುವರು ಆಗ ಅವರೊಡನೆ ಇಂದು ಒಂದು ಮರಣವನ್ನಲ್ಲ ಅನೇಕ ಮರಣಗಳಿಗಾಗಿ ಪ್ರಾರ್ಥಿಸಿಕೊಳ್ಳಿ ಎನ್ನಲಾಗುವುದು ಈ ಪರಿಣಾಮ ಒಳ್ಳೆಯದು ಅಥವಾ ದೇವಭಯವುಳ್ಳ ಧರ್ಮನಿಷ್ಠರಿಗೆ ವಾಗ್ದಾನ ಮಾಡಲಾಗಿರುವ ಅವರ ಕರ್ಮದ ಸತ್ಫಲವೋ ಪ್ರಯಾಣದ ಕೊನೆಯ ಘಟ್ಟವೂ ಆಗಿರುವ ಶಾಶ್ವತ ಸ್ವರ್ಗ ಒಳ್ಳೆಯದು ಎಂದು ಇವರೊಡನೆ ಕೇಳಿದೆ ಲಹುತಿಹಿದೀ ಕೂಡ ಅದರಲ್ಲಿ ಅವರ ಪ್ರತಿಯೊಂದು ಇಚ್ಛೆಯೂ ಪೂರ್ತಿಗೊಳ್ಳುವುದು ಅವರು ಅದರಲ್ಲಿ ಸದಾ ಕಾಲ ವಾಸಿಸುವರು أدنّو دائفالي سودو نمّا پربو ونميلة بدّوا جروا ونّو واضدانوا جروادت ده وَيَوْمَ يَحْشُرُهُمْ وَمَا يَعْبُدُونَ مِنْ جُولِ اللَّهِ فَيَقُولُ أَنْسُمْ فَيَقُولُ أَنْسُمْ أَضْلَلْسُمْ عِبَادِي هَا أُولَائِ أَنْهُمْ ضَلُّ السَّبِيلِ نمّا پربو إِوَرَنّو ಇಂದು ಇವರು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಇವರ ಆರಾಧ್ಯರನ್ನು ಸುತ್ತುಗಟ್ಟಿ ತರುವ ದಿನ ಅದೇ ಆಗಿರುವುದು ತರುವಾಯ ಅವರೊಡನೆ ನಮ್ಮ ಈ ದಾಸರನ್ನು ಪಥಭೃಷ್ಟಗೊಳಿಸಿದವರು ನೀವೋ ಅಥವಾ ಇವರು ಸ್ವತಃ ಪಥಭೃಷ್ಟರಾಗಿದ್ದರೋ ಎಂದು ಅವನು ಕೇಳುವನು ಆಗ ಅವರು ನೀನು ಪರಮಪಾವನನು ನಿನ್ನ ಹೊರತು ಇತರರನ್ನು ನಮ್ಮ ರಕ್ಷಕ ಮಿತ್ರನನ್ನಾಗಿ ಮಾಡುವುದು ನಮಗೆ ಭೂಷಣವಾಗಿರಲಿಲ್ಲ ಆದರೆ ನೀನು ಇವರಿಗೂ ಇವರ ಪೂರ್ವಿಕರಿಗೂ ಸಾಕಷ್ಟು ಜೀವನ ಸಾಧನೆಗಳನ್ನು ನೀಡಿದೆ ಎಷ್ಟೆಂದರೆ ಕೊನೆಗೆ ಇವರು ಉಪದೇಶವನ್ನು ಮರೆತು ಮತ್ತು ದುರ್ಗತಿಗೊಳಗಾಗಿ ಬಿಟ್ಟರು ಎನ್ನುವರು ಈ ರೀತಿ ನಿಮ್ಮ ಆರಾಧ್ಯ ನೀವಿಂದು ಹೇಳುತ್ತಿರುವ ಮಾತುಗಳನ್ನು ಸುಳ್ಳಾಗಿಸುವರು ಅನಂತರ ನೀವು ನಿಮ್ಮ ದುರ್ಗತಿಯನ್ನು ನಿವಾರಿಸಲಾರಿ ಎಲ್ಲಿಂದಲೂ ಸಹಾಯವನ್ನು ಪಡೆಯಲಾರಿರಿ ನಿಮ್ಮಲ್ಲಿ ಯಾರೇ ಅಕ್ರಮವೆಸಗಿದರೂ ಅವನಿಗೆ ನಾವು ಮಹಾಯಾತನೆಯ ಸವಿಯನ್ನು ಉಣಿಸುವೆವು ಒನ وَيَمْشُونَ فِي ಕಣ್ಣಿನಲ್ಲೂ ಸರಿ ನುಂಡೋನ ಪಯಂ ಶೂ ನಜಲ್ಲದಿನ್ನ ತನ್ನ ಸಪ್ವ وكان ربك ظئيرا ايغಂಬರದೆ <تصفيق> ನಿಮಗೆಂತಂತೆ ನಾವು ರವಾನಿಸಿದ ಸಂದೇಶವಾಹಕರೆಲ್ಲರೂ ಆಹಾರ ಸೇವಿಸುವವರು ಮತ್ತು ಪೇಟೆಗಳಲ್ಲಿ ಸಂಚರಿಸುವವರೇ ಆಗಿದ್ದರು ವಾಸ್ತವದಲ್ಲಿ ನಾವು ನಿಮ್ಮನ್ನು ಪರಸ್ಪರರ ಪಾಳಿಗೆ ಪರೀಕ್ಷಾ ಸಾಧನವನ್ನಾಗಿ ಮಾಡಿರುತ್ತೇವೆ ನೀವು ತಾಳ್ಮೆವಹಿಸುತ್ತೀರಾ ನಿಮ್ಮ ಪ್ರಭು ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ وقال الذين لا يرجون لقاء ನಮ್ಮ ಮುಂದೆ ಹಾಜರಾಗಲಿಕ್ಕಿದೆ ಎಂಬ ಭಯವನ್ನಿರಿಸಿಕೊಳ್ಳದವರು ನಮ್ಮ ಬಳಿಗೆ ದೇವಚರ ರೇಕೆ ಕಳುಹಿಸಲ್ಪಡಲಿಲ್ಲ ಅಥವಾ ನಾವು ನಮ್ಮ ಪ್ರಭುವನ್ನು ನೋಡುವಂತೆ ಯಾಕಾಗಲಿಲ್ಲ ಎನ್ನುತ್ತಾರೆ ಇವರು ತಮ್ಮೊಳಗೆ ದೊಡ್ಡ ಅಹಂಭಾವವನ್ನಿರಿಸಿಕೊಂಡಿದ್ದಾರೆ ಮತ್ತು ವಿದ್ರೋಹದಲ್ಲಿ ಹದ ಮೀರಿ ಹೋಗಿದ್ದಾರೆ ಇವರು ದೇವಚರರನ್ನು ಕಾಣುವ ದಿನವು ಅಪರಾಧಿಗಳ ಪಾಲಿಗೆ ಸಂತಸದ ದಿನವಾಗಿರಲಾರದು ದೇವ ಶರಣು ಶರಣು ಎಂದು ಕೀರಾಡುವರು ಅವರು ಮಾಡಿಟ್ಟಿರುವ ಎಲ್ಲಾ ಕರ್ಮಗಳನ್ನು ನಾವು ಧೂಳಿನಂತೆ ಹಾರಿಸಿ ಬಿಡುವೆವು ಅಂದು ಸ್ವರ್ಗಕ್ಕೆ ಅರ್ಹರಾದವರು ಮಾತ್ರ ಒಳ್ಳೆಯ ಜಾಗದಲ್ಲಿ ತಂಗುವರು ಮತ್ತು ಮಧ್ಯಾಹ್ನವನ್ನು ಕಳೆಯಲು ಉತ್ತಮ ಸ್ಥಳ ಪಡೆಯುವರು ಜೀರ ಅಂದು ಒಂದು ಮೋಡವು ಆಕಾಶವನ್ನು ಸೀಳುತ್ತಾ ಪ್ರತ್ಯಕ್ಷವಾಗುವುದು ಮತ್ತು ದೇವಚರರ ತಂಡ ತಂಡಗಳೇ ಇಳಿಸಲ್ಪಡುವುಯೌನ وَكَانَ يَوْمَنْ عَلَى الْكَافِرِينَ عَسِيرًا عندو نجواد سارو بھو مطيو تول الرحمن ندع جرودو مطو آدو ستنشیدی گلی گئے بحلت کتن دین واغ جرودو وَيَوْمَ يَعَبُّ الظَّالِمُ عَلَى يَدَيْهِ يَقُولُ يَا لَيْتَنِ استخدتُ مَعَ الرَّسُولِ سَدِيلًا آدين اکرمی يتنّا قئی غلام نو کچھ کلو ونو مطو اک نانو ترواد يمتلك سحكر ستدر يا ويلة عليتني لم أتخذ ذنانا خليلا أيونا ننضر دستئي أكتا نانو آب اكتئي نمترنا آجي مارد كول دردتدر لقد أضلني عن الزكر بعد إجاني وكان الشيطان للإنسان خذولا ಅವನ ದುರ್ಬೋಧನೆಗೆ ಮರುಳಾಗಿ ನನ್ನ ಬಳಿಗೆ ಬಂದಿದ್ದ ಸದ್ಬೋಧನೆಯನ್ನು ನಾನು ಸ್ವೀಕರಿಸಲಿಲ್ಲ ಶೈತಾನನು ಮಾನವನ ಮಟ್ಟಿಗೆ ಮಹಾವಿಶ್ವಾಸಘಾತಕನಾಗಿ ಬಿಟ್ಟನು ಎಂದು ಹೇಳುವನು ಮತ್ತು ಸಂದೇಶವಾಹಕರು ನನ್ನ ಪ್ರಭು ನನ್ನ ಜನಾಂಗದವರು ಈ ಕುರ್ಆಾನನ್ನು ಅಪಹಾಸ್ಯಕ್ಕೆ ಗುರಿಪಡಿಸಿದ್ದರು ಎನ್ನುವರು ಕೈಗಂಬರರೆ ನಾವು ಇದೇ ರೀತಿಯಲ್ಲಿ ಅಪರಾಧಿಗಳನ್ನು ಪ್ರತಿಯೊಬ್ಬ ಪ್ರವಾದಿಯ ಶತ್ರುವನ್ನಾಗಿ ಮಾಡಿರುತ್ತೇವೆ ಮತ್ತು ನಿಮ್ಮ ಮಾರ್ಗದರ್ಶನಕ್ಕೂ ಸಹಾಯಕ್ಕೂ ನಿಮ್ಮ ಪ್ರಭುವೇ ಸಾಕು ಸತ್ಯ ನಿಷೇಧಿಗಳು ಇವನ ಮೇಲೆ ಇಡೀ ಕುರ್ಆನ್ ಏಕಕಾಲದಲ್ಲಿ ಏಕೆ ಅವತೀರ್ಣಗೊಳಿಸಲ್ಪಡಲಿಲ್ಲ ಎಂದು ಕೇಳುತ್ತಾರೆ ಇದನ್ನು ನಿಮಗೆ ಸರಿಯಾಗಿ ಮಂದಟ್ಟು ಮಾಡಿಕೊಡಲಿಕಾಗಿ ಹೀಗೆ ಮಾಡಲಾಗಿದೆ ಮತ್ತು ಈ ಉದ್ದೇಶಕ್ಕಾಗಿಯೇ ನಾವು ಇದಕ್ಕೆ ಒಂದು ನಿರ್ದಿಷ್ಟ ಕ್ರಮಕ್ಕನುಸಾರ ಬೇರೆ ಬೇರೆ ಭಾಗಗಳ ರೂಪ ಕೊಟ್ಟಿದ್ದೇವೆ ಅವರು ನಿಮ್ಮ ಮುಂದೆ ಯಾವುದಾದರೂ ವಿಚಿತ್ರ ವಿಷಯ ಅಥವಾ ವಿಚಿತ್ರ ಪ್ರಶ್ನೆ ತಂದಾಗ ನಾವು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಸಕಾಲದಲ್ಲಿ ಕೊಟ್ಟುಬಿಟ್ಟೆವು ಮತ್ತು ಅತ್ಯುತ್ತಮ ರೀತಿಯಲ್ಲಿ ವಿಶದೀಕರಿಸಿದೆವು ಅಲ್ಲವೀನೂ ನೋವೀಣ ಅಧೋಮುಖರಾಗಿ ನರಕದ ಕಡೆಗೆ ದೂಡಲ್ಪಡುವವರ ನೆಲೆಯು ಬಹಳ ಕೆಟ್ಟದ್ದು ಮತ್ತು ಅವರ ಮಾರ್ಗವು ತೀರಾ ತಪ್ಪು ನಾವು ಮೋಸಾರಿಗೆ ಗ್ರಂಥ ನೀಡಿದೆವು ಮತ್ತು ಅವರ ಜೊತೆಗೆ ಅವರ ಸಹೋದರ ಹಾರೂನರನ್ನು ಸಹಾಯಕನಾಗಿ ನೇಮಿಸಿದೆವುದ إلى القوم الذين كذبوا بآياتنا فدمضناهم كذبيرا وقوم نوح لما كذبوا الرسل أغرقناهم وجعلناهم للناس آية ನೂಹರ ಜನಾಂಗವು ಸಂದೇಶವಾಹಕರನ್ನು ಸುಳ್ಳಾಗಿಸಿದಾಗ ಅವರ ಗತಿಯು ಇದೇ ಆಗಿತ್ತು ನಾವು ಅವರನ್ನು ಮುಳುಗಿಸಿಬಿಟ್ಟೆವು ಮತ್ತು ಸಮಸ್ತ ಲೋಕದವರಿಗೆ ಒಂದು ಪಾಠವಾಗಿ ಮಾಡಿಬಿಟ್ಟೆವು ಮತ್ತು ಆ ಅಕ್ರಮಿಗಳಿಗೆ ನಾವು ಒಂದು ವೇದನಾಯುಕ್ತ ಯಾತನೆಯನ್ನು ಸಿದ್ಧಗೊಳಿಸಿ ಇಟ್ಟಿದ್ದೇವೆ ಇದೇ ರೀತಿ ಆದ ಸಮೂದ್ ಮತ್ತು ರಸ್ತನವರ ಮಧ್ಯದ ಶತಮಾನಗಳ ಅನೇಕರು ನಾಶಗೊಳಿಸಲ್ಪಟ್ಟಿದ್ದಾರೆ ನಾವು ಅವರ ಪೈಕಿ ಪ್ರತಿಯೊಬ್ಬರಿಗೂ ಹಿಂದೆ ನಾಶ ಹೊಂದಿದವರ ದೃಷ್ಟಾಂತಗಳನ್ನು ಕೊಡುತ್ತಾ ಬೋಧಿಸಿದೆವು ಮತ್ತು ಕೊನೆಗೆ ಎಲ್ಲರನ್ನೂ ನಾಶಗೊಳಿಸಿಬಿಟ್ಟೆವು ಅತ್ಯಂತ ಕೆಟ್ಟ ಮಳೆಗೆರೆಯಲಾಗಿದ್ದ ಆ ನಾಡನ್ನು ಇವರು ಹಾದು ಹೋಗಿದ್ದಾರೆ ಇವರು ಅವರ ಅವಸ್ಥೆಯನ್ನು ಕಂಡಿರಲಿಕ್ಕಿಲ್ಲವೇ ಆದರೆ ಇವರು ಮರಣಾನಂತರ ಇನ್ನೊಂದು ಜೀವನದ ನಿರೀಕ್ಷೆಯನ್ನೇ ಇಟ್ಟುಕೊಂಡಿಲ್ಲ ಇವರು ನಿಮ್ಮನ್ನು ಕಂಡಾಗಲೆಲ್ಲಾ ಅಪಹಾಸ್ಯ ಮಾಡುತ್ತಾರೆ ಅಲ್ಲಾಹನು ಸಂದೇಶವಾಹಕನಾಗಿ ಮಾಡಿ ಕಳುಹಿಸಿದುದು ಇವನನ್ನೇನೂ ನಾವು ನಮ್ಮ ಆರಾಧ್ಯರ ಭಕ್ತಿಯಲ್ಲಿ ಅಚಲರಾಗದೆ ಇದ್ದಿದ್ದರೆ ಇವನು ನಮ್ಮನ್ನು ದಾರಿಗಡಿಸಿ ಅವುಗಳಿಂದ ಬೇರ್ಪಡಿಸಿ ಬಿಡುತ್ತಿದ್ದನು ಎನ್ನುತ್ತಾರೆ ಸರಿ ಯಾತನೆಯನ್ನು ಕಂಡಾಗ ಯಾರು ಪಥಭ್ರಷ್ಟತೆಯಲ್ಲಿ ಬಹುದೂರ ಸಾಗಿದ್ದನೆಂಬುದು ಸ್ವತಃ ಇವರಿಗೆ ತಿಳಿದು ಬರುವ ಕಾಲವೂ ದೂರವಿಲ್ಲ ನಮೋ ಹವೋ ಚಟೂ ವಕೀಲ ತನ್ನ ಚಿತ್ತಾಕಾಂಕ್ಷೆಯನ್ನು ತನ್ನ ದೇವನಾಗಿ ಮಾಡಿಕೊಂಡಿರುವ ತನ್ನ ಸ್ಥಿತಿಯ ಬಗೆಗೆ ನೀವೆಂದಾದರೂ ವಿವೇಚಿಸಿದಿರಾ ನೀವು ಇಂತಹವರನ್ನು ಸರಿದಾರಿಗೆ ತರುವ ಹೊಣೆಯನ್ನು ವಹಿಸಿಕೊಳ್ಳಬಲ್ಲಿರಂಗ ಇವರಲ್ಲಿ ಹೆಚ್ಚಿನವರು ಆಲಿಸುತ್ತಾರೆಂದು ಗ್ರಹಿಸುತ್ತಾರೆಂದು ಭಾವಿಸುತ್ತೀರಾ ಇವರಂತೂ ಪ್ರಾಣಿಗಳೆಂತಿದ್ದಾರೆ ಅಷ್ಟೇ ಅಲ್ಲ ಅದಕ್ಕಿಂತಲೂ ನಿಕೃಷ್ಟರು ನಿಮ್ಮ ಪ್ರಭು ಹೇಗೆ ನೆರಳನ್ನು ಹರಡಿಸಿ ಬಿಡುತ್ತಾನೆಂಬುದನ್ನು ನೀವು ಕಂಡಿಲ್ಲವೇ ಅವನು ಇಚ್ಛಿಸಿದ್ದರೆ ಅದನ್ನು ಶಾಶ್ವತ ನೆರಳಾಗಿಸಿ ಬಿಡುತ್ತಿದ್ದನು ನಾವು ಸೂರ್ಯನನ್ನು ಅವರ ಮಾರ್ಗದರ್ಶಿಯಾಗಿ ಮಾಡಿರುವೆವು ಅನಂತರ ಸೂರ್ಯನು ಮೇಲೇರುತ್ತಿದ್ದ ಹಾಗೆ ನಾವು ಆ ನೆರಳನ್ನು ಕ್ರಮೇಣ ನಮ್ಮ ಕಡೆಗೆ ಸೆಳೆಯುತ್ತಾ ಹೋಗುತ್ತೇವೆ ನೌ ರಾತ್ರಿಯನ್ನು ನಿಮಗೆ ಉಡುಪಾಗಿಯೋ ನಿದ್ದೆಯನ್ನು ಪ್ರಶಾಂತಿಯಾಗಿಯೋ ಹಗಲನ್ನು ಎದ್ದೇಳುವ ಸಮಯವಾಗಿಯೂ ಮಾಡಿದವನು ಅಲ್ಲಾಹನೇ ಆಗಿರುತ್ತಾನೆ ತನ್ನ ಕೃಪೆಗೆ ಮುಂಚಿತವಾಗಿ ಮಾರುತಗಳನ್ನು ಸುವಾರ್ತೆಯಾಗಿ ಕಳುಹಿಸುವವನು ಅವನೇ ಅನಂತರ ಆಕಾಶದಿಂದ ಶುದ್ಧ ನೀರನ್ನಿಲಿಸುತ್ತಾನೆ ಪುನೀತಿಯೋ ಇದು ಅದರ ಮೂಲಕ ಒಂದು ನಿರ್ಜೀವ ಪ್ರದೇಶಕ್ಕೆ ಜೀವದಾನ ಮಾಡಲಿಕ್ಕಾಗಿ ಮತ್ತು ತನ್ನ ಸೃಷ್ಟಿಯ ಪೈಕಿ ಅನೇಕ ಪ್ರಾಣಿಗಳಿಗೂ ಮನುಷ್ಯರಿಗೂ ಕುಡಿಸಲಿಕ್ಕಾಗಿ ಅವರು ಒಂದಿಷ್ಟು ಪಾಠ ನಾವು ಈ ಅದ್ಭುತವನ್ನು ಪದೇ ಪದೇ ಅವರ ಮುಂದೆ ತರುತ್ತೇವೆ ಆದರೆ ಹೆಚ್ಚಿನವರು ಸತ್ಯ ನಿಷೇಧ ಮತ್ತು ಕೃತಜ್ಞತೆಯ ಹೊರತು ಬೇರಾವುದೇ ನಿಲುಮೆಯನ್ನು ಅಂಗೀಕರಿಸಲು ನಿರಾಕರಿಸಿಬಿಡುತ್ತಾರೆ ನಾವು ಇಚ್ಛಿಸುತ್ತಿದ್ದರೆ ಪ್ರತಿಯೊಂದು ನಾಡಿನಲ್ಲಿಯೂ ಒಬ್ಬೊಬ್ಬ ಎಚ್ಚರಿಕೆ ನೀಡುವ ತನನ್ನು ನಿಯೋಗಿಸುತ್ತಿದ್ದೆವು ಆದುದರಿಂದ ಪೈಗಂಬರರೆ ಸತ್ಯ ಮಾತನ್ನು ಅನುಸರಿಸಲೇ ಬೇಡಿರಿ ಮತ್ತು ಈ ಕುರ್ಆಾನನ್ನು ತೆಗೆದುಕೊಂಡು ಅವರ ವಿರುದ್ಧ ಉಗ್ರ ಹೋರಾಟ ನಡೆಸಿರಿ ಎರಡು ಸಮುದ್ರಗಳನ್ನು ಸೇರಿಸಿಟ್ಟಿರುವವನು ಅವನೇ ಒಂದು ರುಚಿಕರವು ಸಿಹಿಯೂ ಆಗಿದೆ ಇನ್ನೊಂದು ಉಪ್ಪು ಕಹಿಯೂ ಆಗಿದೆ ಇವೆರಡರ ಮಧ್ಯೆ ಒಂದು ತೆರೆಯಿದೆ ಅವು ಪರಸ್ಪರ ಬೆರೆಯದಂತೆ ಮಾಡುವ ಒಂದು ತಡೆ ಇದೆ ನೀರಿನಿಂದ ಒಬ್ಬ ಮಾನವನನ್ನು ಸೃಷ್ಟಿಸಿದವನು ಅವನೇ ತರುವಾಯ ಅವನಿಂದ ವಂಶೀಯ ಮತ್ತು ವೈವಾಹಿಕ ಎಂಬ ಎರಡು ಬೇರೆ ಬೇರೆ ಪರಂಪರೆಗಳನ್ನು ಹೊರಡಿಸಿದನು ನಿನ್ನ ಪ್ರಭು ಮಹಾ ಸಮರ್ಥನು إِلَّا نِمَا لَا يَنْفَعُهُمْ وَلَا يَضُرُّهُمْ وَكَانَ الْكَافِرُ عَلَى رَبِّهِ ظَهِيرًا جனሩ ஆ அல்லாஹ் நம்ம பிட்டு அவர்க்க லாபவாகல நிஷ்டவாகல ஊண்ட மாடலாரதவுgalannu ஆராதிசுதாரே சத்தியนิషేதியு தன்ன பிரபுவின विरुद्धा प्रत्येப்ப বন্দুকோரನ್ನ সহায়ಕನಾಗಿ ಬಿಟ್ಟಿದ್ದಾನೆ وَمَا أَرْسَلْنَاكَ إِلَّا مُبَشِّرًا وَنَذِيرًا ಪೈಗಂಬರವೇ ನಾವು ನಿಮ್ಮನ್ನು ಓರ್ವ ಶುಭವಾರ್ತೆ ಹಾಗೂ ಎಚ್ಚರಿಕೆ ನೀಡುವವರಾಗಿ ಕಳುಹಿಸಿರುತ್ತೇವೆಲ್ಲ ಇವರೊಡನೆ ನಾನು ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲ ಕೇಳುವುದಿಲ್ಲ ಇಷ್ಟವಿದ್ದವನು ತನ್ನ ಪ್ರಭುವಿನ ಮಾರ್ಗವನ್ನನುಸರಿಸುವುದೇ ನನ್ನ ಪ್ರತಿಫಲ ಎಂದು ಹೇಳಿರಿಂದ ಪೈಗಂಬರರೆ ಸ್ವಯಂ ಜೀವಂತನೂ ಅಮರನೂ ಆಗಿರುವ ಅಲ್ಲಾಹನ ಮೇಲೆ ಭರವಸೆಯಿಡಿರಿ ಅವನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸಿರಿ ನನ್ನ ದಾಸರ ಪಾಪಗಳ ಬಗ್ಗೆ ಅವನು ಮಾತ್ರ ಅರಿತಿದ್ದರೆ ಸಾಕು ಕವಿಯ ಅವನು ಭೂಮಿ ಆಕಾಶಗಳನ್ನು ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದನು ತರುವಾಯ ಸ್ವಯಂ ಸಿಂಹಾಸನಾರೂಢನಾದನು ರಶ್ಮಾನ್ ಅವನ ಘನತೆಯನ್ನು ಬಲ್ಲವರೊಡನೆ ಕೇಳಿಕೊಳ್ಳಿರಿ ಆ ರೆಹಮಾನನಿಗೆ ಸಾಷ್ಟಾಂಗ ಬೆರಗಿರಿ ಎಂದು ಅವರೊಡನೆ ಹೇಳಿದಾಗ ರೆಹಮಾನ್ ಎಂದರೇನು ನೀನು ಹೇಳುವವರಿಗೆ ನಾವು ಸಾಷ್ಟಾಂಗವೆರಗಬೇಕೆ ಎಂದು ಕೇಳುತ್ತಾರೆ يقريء اور ترস্কারہ ون انہشت ورثستدی یا ذا الملکی الذی <سؤال> جعلت السماء بروجا وجعلت فيها فراجا وقمرن منيرا ಆಕಾಶದಲ್ಲಿ ಬುರುಜುಗಳನ್ನು ಮಾಡಿದವನು ಮತ್ತು ಅದರಲ್ಲಿ ಒಂದು ದೀಪ ಮತ್ತು ಹೊಳೆಯುವ ಚಂದ್ರನನ್ನು ಬೆಳಗಿಸಿದವನು ಪರಮ ಮಂಗಳಮಯನು ಪಾಠ ಕಲಿಯಲು ಅಥವಾ ಕೃತಜ್ಞನಾಗಲು ಬಯಸುವ ಪ್ರತಿಯೊಬ್ಬನಿಗಾಗಿ ರಾತ್ರಿ ಹಗಲುಗಳನ್ನು ಪರಸ್ಪರ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದವನು ಅವನೇನಿಲ್ಲ ನೂನ ಬ್ರಹ್ಮಾನನ ನಿಜವಾದ ದಾಸರು ಭೂಮಿಯ ಮೇಲೆ ಸೌಮ್ಯನಡಿಗೆ ನಡೆಯುತ್ತಾರೆ ತಿಲಿ ತಿಳಿಗೇಡಿಗಳು ಗರ್ತ ತಕರಾರಿಗೆ ಬಂದಾಗ ನಿಮಗೆ ಸಲಾಂ ಎಂದು ಬಿಡುತ್ತಾರೆ ವಲ್ಲದೀನೂ ಸು ಅವರು ತಮ್ಮ ಪ್ರಭುವಿನ ಮುಂದೆ ಸಾಷ್ಟಾಂಗ ಬೆರಗುತ್ತಲೂ ನಿಲ್ಲುತ್ತಲೂ ರಾತ್ರಿಗಳನ್ನು ಕಳೆಯುತ್ತಾರೆ ವಲ್ಲದೀನೂರೂ ನಾನ ಅವರು ಹೀಗೆ ಪ್ರಾರ್ಥಿಸುತ್ತಾರೆ ನಮ್ಮ ಪ್ರಭು ನಮ್ಮನ್ನು ನರಕದ ಯಾತನೆಯಿಂದ ರಕ್ಷಿಸು ಅದರ ಯಾತನೆಯಂತೂ ಪ್ರಾಣಾಂತಿಕವಾಗಿದೆ ಅದು ಅತ್ಯಂತ ನಿಕೃಷ್ಟ ನೆಲೆ ಮತ್ತು ಸ್ಥಾನವಾಗಿರುತ್ತದೆ قُل لَّمْ يُسْرِفُوا وَلَمْ يَقْتُرُوا وَكَانَ دَيْنُهُمْ ذَلِكَ قَوَامًا اور کرچماڈواگ دوندوچو ونماڈو دಿಲ್ಲ جپنتےยنو تورو دಿಲ್ಲ اور کرچو ای وರೆڈرے نڈوے سمتوکدلی ನಿಂತಿರುತ್ತೆ والذین لا یجعلون مع الله إلها آخر ولا یقتلون النفس التي حرم الله إلا بالحق ولا یزنون ಅವರು ಅಲ್ಲಾಹನ ಹೊರತು ಇತರ ಯಾವ ಆರಾಧ್ಯ ಪ್ರಾರ್ಥಿಸುವುದಿಲ್ಲ ಅಲ್ಲಾಹನು ಗೌರವಿಸಿರುವ ಯಾವ ಜೀವವನ್ನು ಅನ್ಯಾಯವಾಗಿ ಸಂಹರಿಸುವುದಿಲ್ಲ ವ್ಯಭಿಚಾರ ಎಸಗುವುದೂ ಇಲ್ಲ ಈ ಕಾರ್ಯಗಳನ್ನು ಯಾರೇ ಮಾಡಿದರೂ ಅವನು ತನ್ನ ಪಾಪಗಳ ಫಲವನ್ನು ಪಡೆಯುವನು ನಿರ್ಣಾಯಕ ದಿನದಂದು ಅವನಿಗೆ ಇಮ್ಮಡಿ ಯಾತನೆ ನೀಡಲಾಗುವುದು ಮತ್ತು ಅವನು ಅದರಲ್ಲೇ ಸದಾ ಅವಮಾನಿತನಾಗಿ ಬಿದ್ದುಕೊಂಡಿರುವನು ಇಲ್ಲುವಸನ ವಚ ನವ್ವಾಹು ವಸೂ ನ ಈ ಪಾಪಗಳನ್ನು ಮಾಡಿದ ಬಳಿಕ ಪಶ್ಚಾತ್ತಾಪ ಪಟ್ಟು ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮಗಳನ್ನು ಮಾಡಲಾರಂಭಿಸಿದವರ ಹೊರತು ಇಂತಹವರ ಕೆಡುಕುಗಳನ್ನು ಅಲ್ಲಾಹನು ಒಳಿತುಗಳಾಗಿ ಪರಿವರ್ತಿಸುವನು ಅಲ್ಲಾಹು ಅತ್ಯಂತ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ಪಶ್ಚಾತ್ತಾಪ ಪಟ್ಟು ಸತ್ಕರ್ಮಗಳನ್ನು ಮಾಡಲಾರಂಭಿಸುವವನಂತೂ ಅಲ್ಲಾಹನ ಕಡೆಗೆ ಮರಳಬೇಕಾದ ರೀತಿಯಲ್ಲಿ ಮರಳುತ್ತಾನೆ ರಹ್ಮಾನನ ದಾಸರು ಸುಳ್ಳಿಗೆ ಸಾಕ್ಷಿಗಳಾಗುವುದಿಲ್ಲ ಮತ್ತು ಅವರಿಗೆ ವ್ಯರ್ಥ ವಿಷಯಗಳ ಸಮೀಪದಿಂದ ಹಾದು ಹೋಗಬೇಕಾಗಿ ಬಂದಾಗ ಸಂಭಾವಿತರಂತೆ ಹಾದು ಹೋಗುತ್ತಾರೆ ವಲ್ಲದೀನಿ ನೋವ ಅವರ ಪ್ರಭುವಿನ ಸೂಕ್ತಗಳನ್ನು ಹೇಳಿ ಉಪದೇಶ ಮಾಡಿದಾಗ ಅವರು ಅದರ ಬಗ್ಗೆ ಕುರುಡರು ಕಿವುಡರು ಆಗಿದ್ದು ಬಿಡುವುದಿಲ್ಲ ಒಲ್ಲದೀನೂಲು وجعلنا للمتقين اماما ا प्रभु ನಮ್ಮ ಪ್ರಭು ನಮ್ಮ ಪತ್ನಿಯರಿಂದಲೂ ಮಕ್ಕಳಿಂದಲೂ ನಮ್ಮ ಕಣಮನಗಳನ್ನು ತಣಿಸು ಮತ್ತು ನಮ್ಮನ್ನು ಧರ್ಮನಿಷ್ಠರ ನಾಯಕರಾಗಿ ಮಾಡು ಎಂದು ಪ್ರಾರ್ಥಿಸುತ್ತಾರೆ ಇವರೇ ತಮ್ಮ ಸಹನೆಯ ಫಲವನ್ನು ಉನ್ನತ ಅಂತಸ್ತಿನ ರೂಪದಲ್ಲಿ ಪಡೆಯಲಿರುವವರು ಅವರನ್ನು ಗೌರವಪೂರ್ಣ ಅಭಿನಂದನೆಗಳೊಂದಿಗೆ ಸ್ವಾಗತಿಸಲಾಗುವುದು ಅಲ್ಲಿ ಅವರು ಅನಂತಾನಂತ ಕಾಲ ವಾಸಿಸುವರು ಆ ನೆಲೆ ಮತ್ತು ಆ ಸ್ಥಾನ ಅದೆಷ್ಟು ಉತ್ತಮವಾದುದು ಪೈಗಂಬರರೆ ಜನರೊಡನೆ ನೀವು ನನ್ನ ಪ್ರಭುವನ್ನು ಪ್ರಾರ್ಥಿಸದಿದ್ದರೆ ಅವನಿಗೇನಾಗಬೇಕಾಗಿದೆ ಈಗಂತೂ ನೀವು ಸುಳ್ಳಾಗಿಸಿಬಿಟ್ಟಿದ್ದೀರಿ ಸದ್ಯವೇ ಜೀವ ಬಿಡಿಸಿಕೊಂಡು ತಪ್ಪಿಸಿಕೊಳ್ಳಲಾಗದಂತಹ ಶಿಕ್ಷೆಯನ್ನು ನೀವು ಪಡೆಯಲಿದ್ದೀರಿ ಎಂದು ಹೇಳಿರಿ